ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುಣಚ ಶಿವಮಹಾಪುರಾಣದಲ್ಲಿ ರುದ್ರ ಸಂಹಿತೆ ಎರಡನೇದು ಅದರಲ್ಲಿ ಎರಡನೇದು ಸತೀಂಡ ಅದರಲ್ಲಿ ಮೂವತ್ತ ಎರಡನೇ ಈಗ ನೋಡೋಣ ಶ್ರೀ ಓಂ ನಮ ಶಿವಾಯ ಅಥ ಶಿವ ಮಹಾಪುರಾಣಿ ರುದ್ರ ಸಂಹಿತ ್ವಾತ್ರ ನಾರದ ಉಚ ಶುತ್ವ್ಯೋಮಗಿರ ದಕ್ಷರ್ಷೀ ತದಾಧ ಅನ್ನೇ ಚಿಂ ತತೂದ ನಾರದ ಮುನಿ ಈ ಮೂವತ್ತೆರಡನೇ ಅಧ್ಯಾಯದಲ್ಲಿ ಬ್ರಹ್ಮನನ್ನು ಮತ್ತೆ ಪ್ರಶ್ನೆ ಮಾಡ್ತಾನೆ ಹೇ ಬ್ರಹ್ಮಣೆ ಶುತ್ ವ್ಯೋಮಗಿರಂ ಆಕಾಶವಾಣಿಯನ್ನು ಕೇಳಿ ದಕ್ಷ ದಕ್ಷ ಕಿಮ ಕಮಾರ್ಷಿತ್ ತದಾ ಅಬೂದ ಮೂರ್ಖನಾದಂತಹ ಜ್ಞಾನಿ ಅಲ್ಲದಕ್ಷನು ಕಂ ಅಕಾಷಿತ್ ಏನು ಮಾಡಿದ ಅವಾಗ ಅನ್ಯ ಕೃತವಂತ ಕಂ ಮಿಕ್ಕವರು ಏನು ಮಾಡಿದರು ಅನ್ಯೇ ಚ ಕಂಕೃತವಂತ ಹಾಗೂ ಮಿಕ್ಕವರು ಏನು ಮಾಡಿದರು ತಭೂತ್ವದ ಮುಂದೆ ಏನಾಯಿತು ತೂತ್ ವದ ಎಂಬುದನ್ನು ಹೇಳು ಪರಿತ ಶಿವಗಣ ಭೃಗುಮಂತ್ರಬಲೇನವಕಾಶು ಕೂತ್ರಗದ ಮಹಾಭತೆ ಅಂದರೆ ಪರಾಜ ಶಿವಗಣ ಭೃಗುಮುನಿಯ ಮಂತ್ರಬಲದಿಂದ ಭೃಗು ಮಂತ್ರಬಲೇನವಯಿ ಸೂತೋಡಿದಂತಹ ಶಿವಗಣಗಳು ರ್ಶು ಏನು ಮಾಡಿದುವು ಕೂತ್ರ ಗಲ್ಲಿಗೆ ಹೋದವು ತ್ವ ತತ್ ತ್ವ ವದ ಮಹಾಮಜ್ಞಾದವೋ ವಿಧಿಯೇ ಇದೆಲ್ಲವನ್ನು ಹೇಳು ಅಂಥೇಳಿ ನಾರದ ಪ್ರಶ್ನೆ ಮಾಡ್ತಾನೆ ಆಗ ಬ್ರಹ್ಮ ಹೇಳ್ತಾನೆ ಬ್ರಹ್ಮೋವಾ ಶುತ್ ವ್ಯೋಮಗಿರಂ ಸರ್ವೇ ವಿಸ್ಮಿತ ಸುರಾದಯ ನಾವೋಚನ್ ಕಿಂಚಿದಠಸ್ತು ವಿಮೋಹಿ ಬ್ರಹ್ಮ ಹೇಳಿದ ಎಲೆಯ ನಾರಧನೆ ಆಕಾಶವಾಣಿಯನ್ನು ಕೇಳಿ ದೇವತೆಗಳು ಮುಂತಾದರೂ ತುಂಬ ಆಶ್ಚರ್ಯಗೊಂಡರು ಮತ್ತು ಶಿವಮಾಯೆಯನ್ನು ಮೋಹಿತರಾಗಿ ಏನನ್ನು ಹೇಳದೆ ಅಲ್ಲಿಯೇ ಸುಮ್ಮನೆ ಸ್ತಬ್ಧರಾಗಿ ಬಿಟ್ಟರು ಫಲಾಯಮಾನ ಯ ವೀರ ಭೃಗು ಮಂತ್ರ ಶಿವಂ ಶರಣ ಮಾಯ ಇವು ಭೃಗುಮನಿಯ ಉಳಿದು ಓಡಿ ಶಿವಗಣವು ಶಿವನನ್ನು ಮರೆಹೊಕ್ಕವು ಸರ್ವನ್ವೇದಯ ಮಾಸೋ ರುದ್ರಾಯಾಮೇಜಸೆ ಚರಿತ್ರೂತ ಸುಪ್ರಣಮರಾಚ ತೇ ಆ ಶಿವಗಣಗಳು ಶಿವನನ್ನು ನಮಸ್ಕರಿಸಿ ಮಹಾತೆಜಸ್ವಿ ಅನ್ನ ರುದ್ರನಿಗೆ ನಡೆದಂತಹ ಸಮಾಚಾರವನ್ನೆಲ್ಲ ಹೇಳಿದವು ಗಣಾಊಚು ಶಿವಗಣಗಳು ಹೇಳ್ತಾರೆ ದೇವದೇವ ಮಹಾದೇವ ಪಾಹಿನಃ ಶರಣಾಗ ಸಂ ಷೃಣ್ವಾದರೋ ನಾಥ ಸಂ ಷೃಣು ಆಧರೋ ನಾಥ ಸತಿ ದೇವದೇವನಾದವೋ ಮಹಾದೇವನೇ ಶರಣಾಗತಾದ ನಮ್ಮನ್ನು ರಕ್ಷಿಸು ಪಾಹಿ ನ ಶರಣಾಗತಾನ್ ಸತೀದೇವಿಯ ಸಮಾಚಾರವನ್ನು ವಿಸ್ತಾರವಾಗಿ ಹೇಳ್ತೇವೆ ಅಥನೆ ಪ್ರಭುವೆ ಸತಿವಾರ್ತಾ ವಿಸ್ತರಾತ್ ಚ ಹೇಳ್ತೇವೆ ಸಂಶುಣ್ಣು ಆಧಾರಾತ್ ಸಾವಧಾನತೆಯಿಂದ ಪ್ರೀತಿಯಿಂದ ಕೇಳು ಗರ್ವಿತೇನ ಮಹೇಶ ಮಹೇಶನ ದಕ್ಷಿಣ ಸುಧುರಾತ್ಮ ಅಪಮನಕೃತ ಸತ್ಯ ಸತ್ ಅಪಮಾನ ಸತ್ಯಾನಾದರು ಸತ್ಯರು ನಿರ್ಜರೈಸ್ತ ಓ ಮಹೇಶ್ವರಿನೇ ಗರ್ಭಿಷ್ಣನು ದುರ್ಮತಿಯು ಆದ ದಕ್ಷಿಣನು ಸತೀದೇವಿಗೆ ಅಪಮಾನವನ್ನು ಮಾಡಿದ ತಪಮಾನ ಕೃತ ಅನಾದರ ನಿರ್ಜರೈ ತಥ ಹಾಗೆ ದೇವತೆಗಳು ಸಹ ಆ ದೇವಿಯನ್ನು ಆಧರಿಸಿರಲಿಲ್ಲ ಮಾಡಿದರು ಗರ್ವಿತೇನ ದಕ್ಷಿಣ ಸು ದುರಾತ್ಮನ ದುರ್ಮತಿಯಾದಂತಹ ದಕ್ಷಣಿಂದ ಗರ್ವಿ ಅಂತವರಿಂದ ಅದೇ ಮಹೇಶ್ವರನೇ ಹೀಗಾಯಿತು ಸತಿಗೆ ಅವಮಾನವಾಯಿತು ದೇವತೆಗಳಿಂದಲೂ ಕೂಡ ಅನಾದರವಾಯಿತು ತುಭ್ಯ ಭಾಗಮದ ಸ ದೇವೇಭ್ಯಶ್ಚ ಪ್ರದತ್ತಂ ದೇವೇಭ್ಯ ಪ್ರದತ್ತವಚಾಂ ಸಿದತ್ ಪ್ರೋಚ್ಚೈ ದುಷ್ಟೋ ದಕ್ಷ ಯಜ್ಞದಲ್ಲಿ ನಿನಗೆ ಯಜ್ಞ ಭಾಗವನ್ನು ಕೊಡಲಿಲ್ಲ ತುಭ್ಯಂ ಭಾಗಮ್ಮ ಅದಾತ್ ನ ಸಹ ದೇವೇ ಪ್ರದತ್ತ ಮಿಕ್ಕ ದೇವತೆಗಳಿಗೆ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ ದುರ್ವಚಾಂಸಿ ಅವದತ್ ಪ್ರೋಚ್ಚೈ ಗಟ್ಟಿಯಾಗಿ ನಿನ್ನ ವಿಷಯದಲ್ಲಿ ತುಂಬ ಕೆಟ್ಟ ಮಾತುಗಳು ನಾಡಿದ ದೃಷ್ಟ ದಕ್ಷ ಸುಗರ್ವಿಧ ದೃಷ್ಟನಾಥ ದಕ್ಷ ಗರ್ವದಿಂದ ಗಟ್ಟಿಯಾಗಿ ನಿನ್ನ ಬಗ್ಗೆ ಕೆಟ್ಟದಾಗಿ ಹೇಳಿದ್ದಾನೆ ತೋ ದೃಷ್ಟ್ವಾನೇ ಭಾಗ ಯಜ್ಞೆ ಅಕೂಪ್ಯತ್ ಸತಿ ಪ್ರಭೋ ವಿನಿಧ್ಯ ಬಹುಶಃ ತಾತ ತಾತಮಕ್ಷಿ ಅಧಕ್ಷೀತ್ ಸ್ವತನು ತನೋ ವಿನಿಂದ್ಯ ಬಹುಶಃ ತಾತಂ ತಂದೆಯನ್ನು ಬಹುವಾಗಿ ನಿಂದಿಸಿ ಸತಿ ದೇವಿಯು ತಥೋ ದೃಷ್ಟ್ ನೇ ಭಾಗ ನಿನಗೆ ಭಾಗ ಯಜ್ಞ ಭಾಗವಿಲ್ಲದಿರುವುದನ್ನು ನೋಡಿ ತತಃ ಬಳಿಕ ಯಜ್ಞೆ ಅಗುಪ್ಯತ್ ಸತಿ ಪ್ರಭೋ ತುಂಬ ಕೋಪಗೊಂಡಳು ಆ ವಿನಿಂದ್ಯ ಬಹುಶಃ ತಾತಂ ತನ್ನ ತಂದೆ ಆದ ದಕ್ಷಿಣನು ತುಂಬ ನಿಂದಿಸಿ ಅಧ ಕ್ಷೀತ್ ಸ್ವತನು ತನ್ನ ಶರೀರವನ್ನು ಅಧ ಕ್ಷೀತ್ ದಹಿಸಿಕೊಂಡಳು ತಾನಾಗಿಯೇ ತಾನು ಯೋಗಾಗ್ನಿಯಲ್ಲಿ ಸುಟ್ಟುಕೊಂಡಳು ಯೋಗ ಯೋಗನಿಯಲ್ಲಿ ಗಣಸ್ತ್ವಯುತ ಸಂಯ ಸಂಖ್ಯಾಕ ಮೃತಸ್ತತ್ರ ವಿಲಜ್ಜೆಯ ಸ್ವಾಂಗ್ ಯಾಚಿಧ್ಯ ಕ್ರುದ್ಧಾ ಕ್ರಧ್ಯಾಮಃಕ್ಯಪರೇ ವಯಂ ಸತಿಯು ಪ್ರಾಣತ್ಯಾಗ ಮಾಡಿದ್ದರಿಂದ ಶೋಕಗೊಂಡು ಹತ್ತು ಸಾವಿರ ಗಣಗಳು ಅಲ್ಲಿಯೇ ಶಸ್ತ್ರಗಳಿಂದ ತಮ್ಮ ಶರೀರಗಳನ್ನೇ ಪ್ರಹರಿಸಿಕೊಂಡು ಮೃತವಾದವು ಗಣಾಸ್ತು ಅಯುತ ಸಂಖ್ಯಾಕ ಹತ್ತು ಸಾವಿರ ಗಣಗಳು ಆದರೂ ಮೃತಾಹ ತತ್ರ ವಿಲಜ್ಜಯ ಇದರಿಂದ ಶೋಕಗೊಂಡು ಸತಿಯ ಒಂದು ಯೋಗಾಜ್ಞೆ ದಹಿಸಿಕೊಂಡಿರುವುದನ್ನು ನೋಡಿ ಸತಿಗಾದಂಥ ಹವಾಮಾನ ಇದನ್ನು ನೋಡಿ ಸತಿಯು ದಹಿಸಿಕೊಂಡದನ್ನು ನೋಡಿ ಅವರಿಗೆ ಲಜ್ಜೆಯೂ ಆಯಿತು ಅಂತ ವಿಶೇಷವಾಗಿ ಯಾರಿಗೆ ಶಿವಗಣಗಳಿಗೆ ಯಾಕೆ ನಾವಿದ್ದು ಕೂಡ ಸತಿಯನ್ನು ಉಳಿಸಿಕೊಳ್ಳಿಕ್ಕಾಗಲಿಲ್ಲ ಅಂತ ನಾಚಿಕೆ ಆಯಿತು ಅವರವರೇ ಕಡ್ಕೊಂಡು ಕೊಂದರು ಸ್ವ ಅಂಗಾನಿ ಆಛಿದ್ಯ ತಮ್ಮ ಅಂಗಗಳನ್ನು ತಮ್ಮ ಶರೀರವನ್ನೇ ಕಡ್ಕೊಂಡ್ರು ತಾವು ಶಸ್ತ್ರ ಆಯುಧಗಳಿಂದ ಹ್ಞೂ ಕ್ರುದ್ಧಮ ಹಿ ಅಪರೇ ವಯಂ ಇನ್ನುಳಿದಂಥ ನಾವು ಕ್ರೋಧದಿಂದ ಯುದ್ಧ ಮಾಡಿದೆವು ತದ್ಯಜ್ಞಂ ಧ್ವಂಸಿತು ವೇಗಾತ್ ಸನ್ನದ್ಧಾಸ್ತು ಭಯಾವಹಾ ತಿರಸ್ಕೃತಾಹಿ ಭೃಗುಣ ಸ್ವಪ್ರಭಾವಾತ್ ವಿರೋಧಿನ ಮತ್ತು ಆ ಯಜ್ಞವನ್ನು ಧ್ವಂಸ ಮಾಡಲು ಆಯುಧಗಳನ್ನು ಹಿಡಿದು ಸಿದ್ಧರಾದೆವು ತದ್ಯಜ್ಞಂ ಧ್ವಂಸಿತು ವೇಗಾತ್ ಸನ್ನದ್ಧ ಭಯಾವಹ ಆಗ ಭೃಗುಮನಿಯು ತನ್ನ ಮಂತ್ರಬಲದಿಂದ ನಮ್ಮನ್ನು ಪರಾಜಯಗೊಳಿಸಿದ ತಿರಸ್ಕೃತಾ ಹಿ ಸ್ವಪ್ರಭಾವಾತ್ ವಿರೋಧಿ ವಿರೋಧಿಯಾದ ಭೃಗುವಿನಿಂದ ತನ್ನ ಪ್ರಭಾವದಿಂದ ನಾವು ತಿರಸ್ಕರಿಸಲ್ಪಟ್ಟೆವು ಮಂತ್ರ ते वापताव विश्वभर प्रभो निर्दयान् तस्मा दयमन भवाद ना नि मरेहुक ते वन शरण प्राप्ता विश्वभर प्रभो जगद्रक्षकनाथ नह निर्दयान् तस्द दयम दयमन भवाद ದುಃಖಿತರಾದಂತಹ ನಮ್ಮನ್ನು ಕರುಣಾಮಯನಾದನೆಯನ್ನು ರಕ್ಷಿಸು ಅಪಮಾನ ವಿಶೇಷಣಸ್ ಮಹಾಪ್ರಭೋ ದಕ್ಷಸ್ತೆಖಿಲ ದುಷ್ಟ ಅಕುವನ್ ಗರ್ವಿತ ಅಧೀ ಓ ಮಹಾಪ್ರಭುವೆ ವಿಶೇಷವಾಗಿ ಆ ಯಜ್ಞದಲ್ಲಿ ದಕ್ಷಿಣೇವರಾದ ಗರ್ವಿರಾದ ದುಷ್ಟರು ನಿನ್ನನ್ನು ತುಂಬ ಅಪಹಾಸ್ಯ ಮಾಡಿದರು ಅಪಮಾನ ಮಾಡಿದರು ನಿಖಿಲಂ ರಕ್ತ ಸ್ವೇಶಾಂ ಸತ್ಯಶ್ಚಮಾನ ತೇಷಾಂಚ ಮೂಢಬುದ್ದೀನಾ ಯಥೇಚ್ಛಸಿ ತಥಾ ಕುರು ಓ ಮಹಾಪ್ರಭು ಈ ನಮ್ಮ ಮತ್ತು ಸತಿದಿವಾಚಾರವನ್ನು ಹೇಳಿದ್ದೇವೆ ದುಷ್ಟರಾಧ ದಕ್ಷಾದಿಗಳಿಗೆ ನಿನ್ನಿಷ್ಟ ಬಂದಂತೆ ತಕ್ಕ ಪ್ರತೀಕಾರವನ್ನು ಮಾಡುವಂತೇಳಿ ಹೇಳ್ತಾರೆ ಬ್ರಹ್ಮೋವಚ ಇತ್ಯ್ಯವಚಸ್ಥ ಸ್ವಗಣಾನ ವಚಃ ಪ್ರಭು ಸಸ್ಮಾರದ ನಾರದರ್ವ ಜ್ಞಾತು ತಚ್ಚರಿತು ಲಘೂ ಬ್ರಹ್ಮ ಹೇಳ್ತಾನೆ ನಾರದನೇ ತನ್ನ ಗಣಗಳು ಹೇಳಿದಂಥ ಮಾತುಗಳನ್ನು ಕೇಳಿ ಪರಮೇಶ್ವರನು ಇತ್ಯಕರಣ್ಯವಚಸ್ಥ ಸ್ವಗಣಾಂಥ ವಚಃ ಪ್ರಭು ಸಸ್ಮರನಾರದ್ ನಾರದಂ ಜ್ಞಾತು ತಚ್ಚರಿತು ಲಘು ಸಕಲ ವೃತ್ತಾತ್ಮ ತಿಳಿಯಲು ಸುಖ ನಾರದನನ್ನು ಆ ಸ್ಮರಿಸಿದ ಯಾರೋ ಪರಮೇಶ್ವರ ಆಗತಸ್ತುಂ ಧೃತ ತತ್ರ ದೇವರ್ಷೇ ದಿವ್ಯದರ್ಶನ ಪ್ರಣಮ್ಯ ಶಂಕರಂ ಭಕ್ತಿಯ ಸಾಂಜಲಿಸ್ತತ್ರ ಸಂಸ್ಥಿವಾನ್ ಎಲ್ಲೇ ನಾರದನೇ ದಿವ್ಯದೃಷ್ಟುಳ್ಳ ಶಿವನು ಸ್ಮರಿಸಿರೊಡನೆ ಆಗ ಬಳಿಗೆ ಹೋಗಿ ಅವನಿಗೆ ಭಕ್ತಿಯನ್ನು ನಮಸ್ಕರಿಸಿ ಅಂಜಲಿಬದ್ಧನಾಗಿ ವಿನಯದಿಂದ ನಿಂತಿದ್ದಾಗ ತ್ವಾಂ ಪ್ರಶಸ್ಸ ಸ ಸ್ವಾಮೀ ಸತ್ಯವಾರ್ತ ಪೃಷ್ಟವಾಂ ಸತ್ಯರ್ತ ಪೃಷ್ಟವಾಂ ದಕ್ಷಿಣಯಜ್ಞಕತ ವೈ ಪರಂಚರಿತಂ ತಥಾ ಆಗ ಪರಮೇಶ್ವರನು ನಿನ್ನನ್ನು ಪ್ರಶಂಸೆ ಮಾಡಿ ದಕ್ಷಿಣಯ್ಞಕ್ಕೆ ಹೊರಟು ಸತಿ ದೇವೃತ್ತಾಂತವನ್ನು ಪ್ರಶ್ನಿಸಿದ ಮತ್ತು ಅಲ್ಲಿ ನಡೆದಿರುವಂತಹ ಮಿಕ್ಕ ಸಮಾಚಾರವನ್ನೆಲ್ಲ ಹೇಳಬೇಕು ಅಂತೇಳಿ ಕೇಳ್ತಾನೆ ಪೃಷ್ಟೇನ ಶಂಭುನಾಥ ತತ್ವಯಾಶ್ವೇ ಶಿವಾತ್ಮನ ತತ್ಸರ್ವ ಕಥಿತ ವೃತ್ತ ದಕ್ಷಾಧ್ವರೆ ಯತ್ ಶಂಕರ್ನ ಹಾಗೆ ಪ್ರಶ್ಚಿ ಆಗ ಶಿವಭಕ್ತನಾ ನೀನು ದಕ್ಷೇಜ ಸಚಾರವೆಲ್ಲವನ್ನೂ ಹೇಳಿದ್ಯಷ್ಟೇ ಪೃಷ್ಟೇ ಶಂಭುನಾ ತಿವಾತ್ಮನ ತತ್ಸವ ಕಥಿ ವೃತ್ತ ಜಾತ ದಕ್ಷ ದಕ್ಷಾಧ್ವರೆ ದಕ್ಷಾಧ್ವರದಲ್ಲಿ ನಡೀತದೆಲ್ಲವನ್ನೂ ನೀನು ಹೇಳಿದ್ಯಷ್ಟೇ ತಕರ್ಣ್ಯ ತಕರ್ಣೇವರ ವಾಕ್ಯ ತದಕರ್ಣ್ಯ ಅದನ್ನು ಕೇಳಿ ತದಕರ್ಣ್ಯೇವರಾಕ್ಯಂ ತತ್ ಆಕರ್ಣ್ಯ ಈಶ್ವರ ವಾಕ್ಯಂ ತದ್ವಾಕ್ಯ ಈಶ್ವರ ಆಕರ್ಣ್ಯ ಆ ವಕ್ಯವನ್ನು ಮಾತನ್ನ ಈಶ್ವರನ್ನು ಕೇಳಿ ಮುನೆ ರೈ ನಾರದ ಮುನಿಯೇ ತನ್ ಮುಖೋ ತತ್ ತ್ವನ್ಮುಖೋದಿ ತಾಕರ್ಣ್ಯೇಶ್ವರೋ ವಾಕ್ಯಂ ಮುನೇ ತತ್ ತ್ವನ್ ಮುಖೋದಿ ತತ್ ತ್ವನ್ಮುಖೋದಿತ ಆ ನಿನ್ನ ಮುಖದಿಂದ ನಿನ್ನ ಬಾಯಿಂದ ಬಂದಂತಹ ಮಾತುಗಳನ್ನು ಕೇಳಿ ಚುಕೋಪಾತಿ ದೃತ ರುದ್ರೋ ಮಹಾರೌದ್ರ ಪರಾಕ್ರಮ ಹಾಗೆ ಪ್ರಶ್ನಿಸಿದಾಗ ಶಿವಭಕ್ತ ನಾನು ನಡೆದ ಸಮಾಚಾರವನ್ನು ಹೇಳಿದೆ ಅಷ್ಟೇ ಏಯ್ ನಾರದನೇ ನೀನು ಹೇಳಿದ ವಾಕ್ಯವನ್ನು ಕೇಳಿ ಮಹಾಪರಾಕ್ರಮಿಯು ಜಗತ್ಪ್ರಳವನ್ನೇ ಮಾಡುವಂತಹ ರುದ್ರನು ತುಂಬ ಕೋಪಗೊಂಡು ಏನು ಮಾಡಿದ ಉತ್ಪಾಟ್ಯೈಕಾಂ ಜಟಾಂ ರುದ್ರೋ ಲೋಕ ಸಂಹಾರಕಾರಕಃ ಆಸ್ಫಾಲಯ ಮಾ ಸರುಷಾ ಪರ್ವತಸರಿ ತನ್ನ ಜಟಿಯನ್ನು ಪರ್ವತದ ಮೇಲೆ ಅಪ್ಪಳಿಸಿ ಹೊಡೆದ ತುಂಬ ಕೋಪಗೊಂಡು ತೋದನಾಚ್ಚ ಧಾಭೂತ ಜಟಾಸಾಚ ಮುನೇ ಪ್ರಭೋ ಒಂದಾಗಿದ್ದ ಜಟೇನಾಯಿತು ಬಟ್ ಆ ಪರ್ವತ ಮೇಲೆ ಹೊಡೆದಾಗ ಎರಡಾಯ್ತದೆ ಸಂಬೂವ ಮಹಾರಾವೋ ಮಹಾಪ್ರಲಯಭೀಷಣ ಆಗ ಪ್ರಲಯ ಕಾಲದಂತೆ ಮಹಾಶಬ್ಧವಾಯಿತು ಭಯಂಕರವಾದ ಮಹಾಪ್ರಲಯ ಭೀಷಣವಾದಂತಹ ಮಹಾರಾವ ಮಹತ್ತಾದ ದೊಡ್ಡದಾದ ಶಬ್ದ ಉಂಟಾಯಿತು ತಜ್ಜಾಯ ಸಮುದ್ಭೂತೋ ವೀರಭದ್ರೋ ಮಹಾಬಲ ಪೂರ್ವಭಾಗ ದೇವರ್ಷೇ ಮಹಾಭೀಮೋ ಗಣಾ್ರಣೀಹ ಆ ಜಟೆಯ ಮೊದಲ ಭಾಗದಿಂದ ಪೂರ್ವಭಾಗದಿಂದ ತತ್ ಜಟಾಯ ಸಮ್ಭೂತ ವೀರಭದ್ರ ಮಹಾಬಲ ಪೂರ್ವಭಾಗೇನ ದೇವರ್ಷೇ ಅದೇ ದೇವರ್ಷಿಯಾದ ನಾರದನೇ ಕೇಳು ಮಹಾಭೀಮ ಗಣಾ್ರಣೀಹ ಮಹಾಬಲಶಾಲಿಯಾದ ವೀರಭದ್ರ ಜನಿಸಿದ ಅವನು ಮುಂದೆ ಶಿವನ ಗಣಗಳಲ್ಲಿ ಶ್ರೇಷ್ಠನೇ ಸ ಭೂಮಿ ವಿಶ್ವತೋ ವೃತ್ತಿಷ್ಠಾಂಗುಲ ಸಭೂಮಿ ವಿಶ್ವತೋವೃತ್ಯತಿಂಗುಲಂ ಪ್ರಲಯಾನಲಂ ಪ್ರಳಯಾನಲ ಸಂಕಾಶ ಪ್ರಲಯ ಅನಲ ಸಂಕಾಶ ಪ್ರಳಯಗ್ನಿಯ ಸಮಾನನಾಗಿ ಪ್ರೌನ್ನತೋ ದೋಸ್ಸಹಸ್ರವ ಆ ವೀರಭದ್ರನು ಭೂಮಿಯೆಲ್ಲವನ್ನೂ ವ್ಯಾಪಿಸಿ ಹತ್ತು ಅಂಗುಲಗಳಿಂದ ಆಕ್ರಮಿಸಿದ ಸಭೂಮಿ ವಿಶ್ವತೋ ವೃ ಅಥವಾ ಅತ್ಯದಿಷ್ಟ ದಶಾಂಗುಲ ಹತ್ತು ಅಂಗುಲ ಹೆಚ್ಚಾಗಿಯೇ ಮೀರಿದ್ದ ಅಂತೇಳಿ ಹ್ಞೂ ಅತಿ ಅದನ್ನು ಮೀರಿ ಎಲ್ಲವನ್ನು ವ್ಯಾಪಿಸಿ ಮತ್ತಷ್ಟು ಹೆಚ್ಚಾಗಿದ್ದ ಅಥವಾ ಇಲ್ಲಿ ಹೇಳ್ತಾರೆ ಹತ್ತು ಅಂಗುಲಗಳಿಂದಲೇ ಆಕ್ರಮಿಸಿದ ಅಂತ ಅಂದೇಳಿದರೆ ಅಂಗುಲ ಅಂದರೆ ಬೆರಳು ಹತ್ತು ಬೆರಳುಗಳಿಂದಲೇ ಇಡೀ ಭೂಮಿಯನ್ನು ವ್ಯಾಪಿಸುವಷ್ಟು ಬೃಹತ್ ಅವನು ತನ್ನ ಎರಡು ಕೈಗಳಿಂದಲೇ ಇಡೀ ಭೂಮಿಯನ್ನು ಆವರಿಸಿ ಎತ್ತಿ ಹಿಡಿಯುವಷ್ಟು ಮತ್ತು ಅವನು ಪ್ರಳಯಾಗ್ನಿಯಂತಿ ಭಯಂಕರನಾಗಿದ್ದ ಪ್ರಲಯಾನನ ಸಂಕಾಶ ಪ್ರೌನ್ನತೋ ಎತ್ತರವಾಗಿದ್ದ ದೋ ಸಹಸ್ರವಾನ್ ಎಷ್ಟು ದೋರ್ಭಿಹಿ ಅಂತ ಹೇಳ್ತಾರೆ ದೋ ಅಂದರೆ ಬಾಹು ಸಹಸ್ರ ಸಾವಿರ ಕೈಗಳಿದ್ದವು ಅವನಿಗೆ ದೋರ್ಭಿರ್ಯುಕ್ತಾ ಸ್ಫಟಿಕಮಣಿಮಣಿಭೈ ಎಂದು ಸ್ತೋತ್ರ ಬರ್ತದೆ ಅಕ್ಷಮಾನ ಅಂದಧಾನ ಅಂತೇಳಿ ಹಾಗೆ ಇಲ್ಲೇನಾಯಿತು ಮುಂದೆ ಕೋಪ ತತ್ರ ಮಹಾರುದ್ರಸ್ಯ ಚೇಷಿತು ಕೋಪ ನಿಶ್ವಾಸ ತ ಮಹಾರು ಚಿತು ಚೇಷಿತು ಗುಣಸಂತ ಜಾತರ ಶತಕ ಸನ್ನಿಪಾತ ಆ ರುದ್ರನ ಕೋಪ ನಿಶ್ವಾಸದಿಂದ ನೂರಾರು ಜ್ವರಗಳು ಜನಸಿದಂತೆ ಜಾತ ಜ್ವರ ಶತಕ ಸನ್ ತ್ರಯೋದ ಹದಿಮೂರು ಸನ್ನಿಪಾತರಗಳು ಜನಸಿದುವಂತೆ ರುದ್ರನ ಕೋಪದ ನಿಶ್ವಾಸದಿಂದ ಕೋಪದ ಬಿಸಿಯುಸಿರಿನ ಹೊರಗೆ ಬಂದದ್ರಿಂದ ಮಹಾಕಾಲಿ ಸಮತ್ಪನ್ನ ತಜ್ಜಟಾ ಪರಭಾಗದ ಮಹಾಭಯಂಕರ ತಾತ ಭೂತ ಕೋಟಿ ಬಿರಾವೃತ ರುದ್ರನ ಎರಡನೇ ಜಟಾ ಭಾಗದಿಂದ ಏನಾಯಿತು ಮೊದಲನೆಯ ಪೂರ್ವ ಭಾಗದಿಂದ ವೀರಭದ್ರನ ಉತ್ಪತ್ತಿಯಾಯಿತು ರುದ್ರನ ಕೋಪ ನಿಶ್ವಾಸದಿಂದ ನೂರಾರು ಜ್ವರಗಳು ಹದಿಮೂರು ಸನ್ನಿಪಾತ ಜ್ವರಗಳು ಜನಿಸಿದವು ರುದ್ರನ ಎರಡನೇ ಜಟಾ ಭಾಗದಿಂದ ಮಹಾಭಯಂಕರಾದ ಮಹಾಕಾಳಿ ಜನಿಸಿದಳು ಮಹಾಕಾಲಿ ಸಮತ್ಪನ್ನ ತತ್ ಜಟ ಅಪರ ಭಾಗತಃ ಪೂರ್ವಭಾಗ ಅಲ್ಲ ಅಪರ ಭಾಗ ಮಹಾಭಯಂಕರ ತಾತ ಭೂತಕೋಟಿ ಬೀರಾವೃತ ಎಲ್ಲ ಏನಾರದನೇ ಅವರೊಡನೆ ಮಹಾಭಯಂಕರವಾದಂತಹ ಅನೇಕ ಭೂತಗಳು ಕೂಡ ಜನಿಸಿದವು ಕಾಳಿಯೊಂದಿಗೆ ಮಹಾಕಾಳಿಯೊಂದಿಗೆ ಸರ್ವೇ ಮೂರ್ತಿಧರಃ ಕ್ರೂರ ಜ್ವರಾಲೋಕ ಭಯಂಕರ ಸುತೇಜಸಾ ಪ್ರಜ್ವಲಂತೋ ದಹಂತ ಇವಸರ್ವತಃ ಜ್ವರಗಳೆಲ್ಲವೂ ಭಯಂಕರವಾದ ಶರೀರಗಳನ್ನು ಧರಿಸಿ ಲೋಕಕ್ಕೆ ತೊಂದರೆಯನ್ನುಂಟು ಮಾಡುವ ಸಾಮರ್ಥ್ಯದಿಂದ ಕೂಡಿ ಮಹಾತೇಜಸ್ಸಿನಿಂದ ಜ್ವಲಿಸುತ್ತಾ ಇದುವಂತೆ ಅಥ ವೀರೋ ವೀರಭದ್ರ ಪ್ರಣಮ್ಯ ಪರಮೇಶ್ವರಂ ಕೃತಾಂಜಲಿ ಪುಟಃಪ್ರಾಹ ವಾಕ್ಯಂ ವಾಕ್ಯವಿಶಾರ್ದ ಬಳಿಕ ವೀರಭದ್ರನಾದ ವೀರನಾದಂತಹ ವೀರಭದ್ರನು ವಾಕ್ಯವಿಶಾರ್ದನಾದಂತಹ ವೀರಭದ್ರನು ಪರಮೇಶ್ವರನನ್ನು ನಮಸ್ಕರಿಸಿ ಮಾತನಾಡಲಿಕ್ಕೆ ಚತುರನಾದಂತಹ ಅವನು ವೀರನೂ ವೀರಭದ್ರನು ನೋಡಿ ವೀರನೂ ಅವನು ಭದ್ರನು ಭದ್ರ ಏನು ಶುಭ ಮಂಗಳ ಅಂಥೇಳಿ ಭದ್ರೆ ಅಂತ ಹೇಳ್ತಾರೆ ಅಂದರೆ ಮಂಗಳ ಸ್ವರೂಪಳೆ ಅಂತೇಳಿ ಹಾಗೆ ವೀರಭದ್ರ ಅಂದರೆ ಅವನು ಮಂಗಳ ಸ್ವರೂಪನೂ ಹೌದು ವೀರಭದ್ರ ಅವನು ಪರಮೇಶ್ವರನನ್ನು ನಮಸ್ಕರಿಸಿ ಕೈ ಮುಗಿದುಕೊಂಡು ನಿಂತು ವಿನಯದಿಂದ ಪರಮೇಶ್ವರನನ್ನು ಕುರಿತು ಹೀಗೆ ಹೇಳ್ತಾನೆ ವೀರಭದ್ರವು ಮಹಾರುದ್ರ ಮಹಾ ಸೋಮ ಸೂರ್ಯಾಗ್ನಿಲೋಚನ ಕಂಕರ್ತವ್ಯ ಮಯಾ ಕಾರ್ಯಂ ಶೀಘ್ರಮಾಜ್ಞಾಪ್ರಭೋ ಇರೋದ್ರೆ ಹೇಳ್ತಾನೆ ಮಹಾಭಯಂಕರನು ಚಂದ್ರ ಸೂರ್ಯರೇ ನೇತ್ರಗಳುಳ್ಳವನು ಆದಂಥ ಸೋಮ ಸೂರ್ಯಾಗ್ನಿಲೋಚನ ಸೋಮ ಅಂದರೆ ಚಂದ್ರ ಸೂರ್ಯ ಅಂದರೆ ಸೂರ್ಯನೇ ಅಗ್ನಿ ಅಂದರೆ ಅಗ್ನಿ ಬೆಂಕಿ ಹೀಗೆ ಈ ಮೂರು ಕಣ್ಣುಗಳುಳ್ಳವನೇ ಮುಕ್ಕಣ್ಣನೇ ಚಂದ್ರ ಸೂರ್ಯಾಗ್ನಿಲೋಚನೇ ಮಹಾರುದ್ರನೇ ಮಹಾರೌದ್ರನೇ ಕಂಕರ್ತವ್ಯ ಮಯಾ ಕಾರ್ಯಂ ಶೀಘ್ರಮಾಜ್ಞಾಪ ಪ್ರಭೋ ನಾನೀಗೇನನ್ನು ಮಾಡಬೇಕು ಎಂಬುದನ್ನು ಬಹು ಬೇಗನೆ ಅರ್ಪಣೆ ಮಾಡುವ ಸ್ವಾಮಿಯೇ ಅಂತ ಹೇಳಿ ಕೇಳ್ತಾನೆ ಶೋಷಣೀಯ ಕಿಮೀಶಾನ ಕ್ಷಣಾರ್ಧೇನ ಇವ ಸಿಂಧವ ಪೇಷಣೀಯ ಕಿಮೀಶಾನ ಕ್ಷಣಾರ್ಧೇನ ಇವ ಓ ಪರಮೇಶ್ವರನೇ ಈ ಕೂಡಲೇ ಸಪ್ತ ಸಾಗರಗಳನ್ನು ಸಾಗರಗಳನ್ನು ಬತ್ತಿಸಬೇಕೇನು ಕಿಂ ಈಶಾನ ಕ್ಷಣಾರ್ಧೇನ ಇವ ಸಿಂಧವ ಕಿಂ ಕ್ಷಣಾರ್ಧದಲ್ಲಿಯೇ ಸಿಂಧುಗಳನ್ನು ಸಾಗರಗಳನ್ನು ಸಪ್ತ ಸಾಗರಗಳನ್ನು ಒಣಗಿಸಬೇಕೇನು ಪೇಷಣೀಯ ಕಿ ಕಿಂ ಈಶಾನ ಕ್ಷಣಾರ್ಧೇನ ಇವ ಅಥವಾ ಕ್ಷಣಾರ್ಧದಲ್ಲಿ ಮಹಾಪರ್ವತಗಳನ್ನ ಪುಡಿ ಪುಡಿ ಮಾಡಲೆ ಪುಡಿಗಟ್ಟಲೆ ಚೂರು ಚೂರು ಮಾಡಲೆ ಪೇಷಣೀಯ ಪೇಷಣ ಅಂದರೆ ಮಾಡೋದು ಹಿಟ್ಟು ಮಾಡಲೇ ಎಲ್ಲ ಹುಡಿ ಉಡಿ ಮಾಡಿ ಹಾಕಲಿ ಕ್ಷಣೇನ ಭಸ್ಮಸಾತ್ ಕುರ್ಯಾಂ ಬ್ರಹ್ಮಾಂಡಮುತ ಕಿಂ ಹರ ಕ್ಷಣೇನ ಭಸ್ಮಸಾತ್ ಕುರ್ಯಾಂ ಸುರಾನ್ವಾ ಕಿಂ ಮುನೀಶ್ವರ ಅಥವಾ ಒಂದು ಕ್ಷಣದಲ್ಲಿ ಬ್ರಹ್ಮಾಂಡವನ್ನು ಭಸ್ಮ ಮಾಡಲೇ ಕ್ಷಣೇನ ಭಸ್ಮ ಕುರಿಯಾಂ ಬ್ರಹ್ಮಾಂಡಂ ಉತ ಕಿಂ ಹರ ಅಥವಾ ದೇವತೆಗಳನ್ನಾಗಲಿ ಮುನಿಗಳನ್ನಾಗಲಿ ಸುಟ್ಟು ಹಾಕಲೇನು ಅಂತ ಕೇಳ್ತಾನೆ ಏನು ಮಾಡಬೇಕು ಅಂತ ಆಜ್ಞಾಪಿಸಿ ಮಾಡ್ತೇನೆ ಅಂತ ವ್ಯಾಶ್ವಾಸ ಸರ್ವಲೋಕಾನಂ ಕಿಮು ಕಾರ್ಯೋ ಹಿಶಂಕರ ಸರ್ವಲೋಕಗಳನ್ನು ಪ್ರಲಯ ಮಾಡಿಸಬೇಕೇ ಕರ್ತವ್ಯಂ ಕಿಮುತ ಕಿಂ ಉತ ಈಶಾನ ಬೇ ಅಥವಾ ಬೇರೆ ಕರ್ತವ್ಯ ಮಾಡಬೇಕು ನಾನು ಸರ್ವಪ್ರಾಣಿ ವಿಹಂಸನ ಅಥವಾ ಸರ್ವ ಪ್ರಾಣಿಗಳನ್ನು ಹಿಂಸಿಸಬೇಕೇ ಮಮ್ಮ ಶಕ್ತಿಂ ನ ಕಾಪಿ ತ್ವಪ್ರಸಾದ ಮಹೇಶ್ವರ ಪರಾಕ್ರಮೇಣ ಮತ್ೊಲ್ಯೋ ನ ಭೂತೋ ನ ಭವಿಷ್ಯತಿ ನಿನ್ನ ಪ್ರಸಾದದಿಂದ ನನಗೆ ಅಸಾಧ್ಯವಾದಂಥ ಯಾವ ಕಾರ್ಯವೂ ಇಲ್ಲ ನನ್ನಂತಹ ಪರಾಕ್ರಮ ಹಿಂದೆ ಜನಿಸಿರಲಿಲ್ಲ ಮುಂದೂ ಜನಿಸುವುದಿಲ್ಲ ಶಿವನ ಜಠೆಯ ಪೂರ್ವಭಾಗದಿಂದ ಜನಿಸಿದವ ವೀರಭದ್ರ ಯತ್ ಯತ್ ಕಾರ್ಯ ಮುದ್ದೇಶ್ಯ ಪ್ರೇಷಯ್ಯಸಿ ಮಾಂ ಪ್ರಭೋ ತತ್ ಕಾರ್ಯ ಸಾಧೆಯಮ್ಯ ಸತ್ವರಂ ತ್ಪ್ರಸಾದ ಓ ಸ್ವಾಮಿಯೇ ಯಾವ ಕಾರ್ಯಕ್ಕಾಗಿ ನೀನು ಯಾವ ಕಾರ್ಯಕ್ಕಾಗಿ ನೀನು ನನ್ನ ಎಲ್ಲಿಗೆ ಕಳಿಸಿದರೂ ಸರಿಯೇ ಆ ಕಾರ್ಯವನ್ನು ನಾನು ನಿನ್ನ ಅನುಗ್ರಹದ ಬಲದಿಂದಲೇ ಸಾಧಿಸಿಕೊಂಡೇ ಬರ್ತೇನೆ ಕ್ಷುದ್ರಸ್ತರಂತ ಲೋಕಾಬ್ಧಿ ಶಾಸನಾಚ್ಛಂಕರ್ಯತೆ ಹರಾತೋಹಂ ನ ಕಿಂ ಕರ್ತು ಮಹಾಪತ್ ಸಾಗರಂ ಕ್ಷಮಃ ಸಾಮಾನ್ಯ ಮಾನವರು ಸಹ ನಿನ್ನ ಅನುಗ್ರಹದಿಂದ ಸಂಸಾರ ಸಾಗರವನ್ನು ಸಾಗರವನ್ನು ಎಂದ ಮೇಲೆ ನಾನು ನಿನ್ನ ಅನುಗ್ರಹದಿಂದ ಎಂತಹ ಮಹತ್ತಾದ ಆಪತ್ತೆಂಬ ಸಮುದ್ರಗಳನ್ನು ದಾಟಲಾರಲಿಕ್ಕೆ ದಾಟಲಾರೇನೇನು ಅಂತೇಳಿ ಕೇಳ್ತಾನೆ ತತ್ ಪ್ರೇಕ್ಷಿತೃಣೇನಾ ಮಹತ್ ಕಾರ್ಯಮಯತ್ನತಃ ಕ್ಷಣೇನ ಶಕ್ಯತೆ ಕರ್ತು ಶಂಕರ ಅತ್ರ ನ ಸಂಶಯ ಓ ಶಂಕರನೇ ನೀನು ಕಳಿಸಿದ ಒಂದು ಹುಲ್ಲು ಕಡ್ಡ್ಯೂ ಸಹ ಎಂತಹ ಮಹಾಕಾರ್ಯಾದ್ರೂ ಅನಾಸವಾಗಿ ಸಾಧಿಸೋದು ಕ್ಷಣದಲ್ಲೇ ಲೀಲಾತ್ರೇಣೋ ಕಾರ್ಯ ಯತಿ ತಹಂ ಪ್ರೇಷಣೀಯ ತವೈವಾನುಗ್ರಹೋ ಮುಯ ನೀನು ಲೀಲೆಯಿಂದಲೇ ಸಕಲ ಕಾರ್ಯವನ್ನು ಸಾಧಿಸಲು ಸಮರ್ಥನು ಆದರೂ ಕೆಲವು ಕಾರ್ಯಗಳನ್ನು ಸಾಧಿಸಲು ನನ್ನನ್ನು ಕಳಿಸ್ತೀಯಾ ಇದು ನಿನಗೆ ನನ್ನಲ್ಲಿರುವ ಅನುಗ್ರಹವಲ್ಲದೆ ಬೇರೇನೂ ಅಲ್ಲ ನಿನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಲ್ಲ ನನಗೂ ಒಂದು ಪಾತ್ರ ಇರಲಿ ಅಂತೇಳಿ ಹೇಗೆ ನಾರದನನ್ನು ಕರೆದು ಕಥೆಯನ್ನು ತಿಳ್ಕೊಂಡು ಹಾಗೆ ಶಿವನಿಗೆ ಗೊತ್ತಾಗದಿರುವಂಥ ವಿಚಾರ ಏನಿಲ್ಲ ತನಗೆ ಆದರೂ ಕೂಡ ನಾರದನಿಗೂ ಒಂದು ಅಲ್ಲಿ ಪಾತ್ರ ಇರಲಿ ಅಂತೇಳಿ ಅವನಿಗೆ ಅವನ ಅನುಗ್ರಹ ಶಿವನ ಅನುಗ್ರಹದಿಂದ ಒಂದು ಅವಕಾಶ ಕೊಟ್ಟದು ಹಾಗೆ ಇಲ್ಲಿ ವೀರಭದ್ರನ ಕೂಡ ಹೇಳ್ತಾ ಇದ್ದೇನೆ ಶಕ್ತಿರೇತಾದೃಶೀ ಶಂಭೋಮಾಪಿ ತ್ವದನುಗ್ರಹಾತ್ ವಿಶಕ್ತಿರ್ನ ಕಸಿ ಶಂಕರ ತ್ವದನುಗ್ರಹಾತ್ ಓ ಶಂಕರನೇ ನಿನ್ನ ಅನುಗ್ರಹದಿಂದಲೇ ನನಗಿಷ್ಟು ಶಕ್ತಿ ಇರುವಂತಹದ್ದು ನಿನ್ನ ಅನುಗ್ರಹವಿಲ್ಲದೆ ಯಾವನಿಗೂ ಶಕ್ತಿ ಬರಲಾರದು ತದಾ ವಿನಾ ಕೋಪಿ ತೃಣ ತೃಣಾಧೀನಾ ವಸ್ತುನ ನೈವ ಚಾಲಯಿಂ ಶಕ್ತ ಸತ್ಯಮೇತ ಸಂಶಯ ನಿನ್ನ ಆಜ್ಞೆ ಇಲ್ಲದೆ ಯಾವನು ಸಹ ಒಂದು ಹುಲ್ಲು ಕಡ್ಡಿಯನ್ನು ಅನುಗಾಳಿಸಲಾರ ತನ್ನ ವಿೃಣಮಿ ನ ಇದು ನಿಜವಾದ ಮಾತು ಅಂತೇಳಿ ಹೇಳ್ತಾನೆ ಶಂಭೋ ನಿಯಮ್ಯಾಸೇಪಿ ದೇವಾದ್ಯಾಸ್ತೆ ಮಹೇಶ್ವರ ಸತೈ ತಥೈವಾಹಂ ಅಹಂ ನಿಯಮ್ಯಸ್ತೆ ನಿಯಂತುಸರ್ವರ್ವರ್ವರ್ವರ್ವದೇಹಿನಾಂ ಓ ದೇವತೆಗಳೆ ದೇವತೆಗಳೇ ಮೊದಲಾದವರೆಲ್ಲರೂ ನಿನ್ನ ಆಜ್ಞೆಗೊಳಪಟ್ಟಿದ್ದಾರೆ ಅದರಂತೆ ನಾನು ಸಹ ನಿನ್ನ ಆಜ್ಞೆಗೊಳಪಟ್ಟವ ಪ್ರಣತೋಸ್ಮಿ ಮಹಾದೇವ ಭೂಯೋಪಿ ಪ್ರಣತೋಸ್ಮಿ ಅಹಂ ಪ್ರೇಷಯಸ್ವ ಇಷ್ಟಸಿದ್ಧರ್ಥಂ ಸತ್ವರಂ ಆದ ಕಾರಣ ಓ ಮಹಾದೇವನೇ ನಿನಗೆ ನಾನು ಸದಾ ಪ್ರಣತನಾಗಿದ್ದೇನೆ ನಿನ್ನ ಇಷ್ಟಾರ್ಥವನ್ನು ಅಥವಾ ಇಷ್ಟ ಕಾರ್ಯದ ಸಿದ್ಧಿಗಾಗಿ ನನಗೆ ಕೂಡಲೇ ಅರ್ಪಣೆ ಮಾಡು ಸ್ಪಂದೋ ಜಾಯತೆ ಶಂಭೋ ಸರ್ ಸವ್ಯಾಂಗಾಂ ಭವಿಷ್ಯತ್ಯದ್ಯ ವಿಜಯೋ ಮಾಮತ ಪ್ರೇಷಯ ಪ್ರಭೋ ಸವ್ಯಾ ಅಪಸವ್ಯಾ ಅಂದರೆ ಅಪಸವ್ಯಾ ಅಂದರೆ ಎಡ ವಾಮ ಸವ್ಯಾ ಅಂದರೆ ಬಲ ದಕ್ಷಿಣ ಬಲಭಾಗ ನನ್ನ ಬಲಗಳೆಯ ಅವಯವಗಳು ಅದುರ್ತಾ ಇವೆ ಸವ್ಯಾಂಗಾಂ ಸ್ಪಂದ ಜಾಯತೆ ಶಂಭೋ ಮುಹುರ್ಮುಹು ಪುನಃಪುನಃ ಬಲಭಾಗದ ಅಂಗಗಳು ಸ್ಫುರಣೆಗೊಳ್ತಾಯಿವೆ ಅಂಗ ಸ್ಫುರಣೆ ಆಗ್ತಾ ಕಂಪನ ಆಗ್ತಾಯಿದೆ ಇದು ಶುಭಸೂಚಕ ಗಂಡಸರಿಗೆ ಬಲಭಾಗ ಶರೀರದ್ದು ಕಂಪನ ಆದರೆ ಅದು ಶುಭ ಹೆಂಗಸರಿಗೆ ಎರಡ ಭಾಗ ಇದು ಖಂಡಿತ ಜಯವು ಲಭಿಸ್ತದೆ ಅಂತೇಳಿ ಹೇಳುವಂಥದ್ದು ಇಂದು ಖಂಡಿತ ನನಗೆ ಜಯ ಲಭಿಸ್ತದೆ ಆದ ಕಾರಣ ಓ ಸ್ವಾಮಿ ನನ್ನನ್ನು ಬೇಗನೆ ಕಳುಹಿಸು ಅಂತೇಳಿ ಹೇಳ್ತಾನೆ ಭವಿಷ್ಯತಿ ಅಧ್ಯ ವಿಜಯ ಮಾಂ ಅಥ ಪ್ರೇಷಯ ಪ್ರಭು ಹರ್ಷೋತ್ಸಾಹ ವಿಶೇಷೋ ಜಾಯತೆ ಮಮ ಕ್ಚನ ಶಂಭೋ ತ್ವತ್ಪಾದಕಮಲೇ ಸಂಸಕ್ತಂಚ ಮನೋಮ ನನಗೀಗ ತುಂಬ ಹರ್ಷ ಉತ್ಸಾಹವಾಗ್ತಾ ಇದೆ ಓ ಶಂಕರದೇ ನನ್ನ ಮನಸ್ಸಿನ ಪಾದಕಮಲದಲ್ಲಿ ಭಕ್ತಿಯಿಂದ ಸೇರಿದೆ ಭವಿಷ್ಯತಿ ಪ್ರತಿಪದ ಶುಭಸಂತಾನಸಂತತಿ ಯಾವನಿಗೆ ಮಂಗಳಕರನಾದ ಶಂಕರನೇ ದೃಢವಾದ ಭಕ್ತಿ ಇರುವುದು ಅವನಿಗೆ ಸದಾ ಮಂಗಳೇ ಆಗ್ತವೆ ತಸವ ವಿಜಯೋ ನಿತ್ಯಂ ತಯ ಶುಭಮನ್ವಹಂ ಯಂಭೋ ದೃಢಾ ಭಕ್ತಿ ತ್ವೀಶೋಭನ ಸಂಶಯೇ ಜಯೌ ಲಭಿಸ್ತದೆ ಅವರಿಗೆ ಯಾರಲ್ಲಿ ಯಾರಿಗೆ ಶಿವನಲ್ಲಿ ದೃಢವಾದ ಭಕ್ತಿ ಇರ್ತದೋ ಅಂತವರಿಗೆ ಸದಾ ಭಕ್ ಇದು ಭಕ್ತಿ ಇರುವವನಿಗೆ ಮಂಗಳವೂ ಆಗ್ತದೆ ಜಯವೂ ಲಭಿಸ್ತದೆ ಅಂತ ಹೇಳ್ತಾನೆ ಬ್ರಹ್ಮೋವಾಚ ಇತ್ಯುಕ್ತಂ ತಧುತ್ ಸಂತುಷ್ಟೋ ಮಂಗಲಾಪತಿ ವೀರಭದ್ರ ಜಯೇ ತಿತ್ವ ಪ್ರೋಕ್ತಾಶೀಪಾಹತಂ ಪುನಃ ಬ್ರಹ್ಮ ಹೇಳ್ತಾನೆ ಹೀಗೆ ವೀರಭದ್ರ ಹೇಳಿದ್ದಾನೆ ಕೇಳಿ ಪರಮೇಶ್ವರ ವೀರಭದ್ರನೇ ಮಂಗಲಾಪತಿ ಅಂತೇಳಿ ಅಂದರೆ ಮಂಗಲಚಂಡಿಕೆ ಅಂತ ಹೇಳ್ತಾರಲ್ಲ ಶಿವನ ಪತ್ನಿಗೆ ಹಾಗಾಗಿ ಆ ಮಂಗಲಾದೇವಿಯ ಪತಿ ಯಾರು ಶಿವ ಪರಮೇಶ್ವರ ಸಂತುಷ್ಟನಾಗಿ ಎಲ್ಲ ವೀರಭದ್ರನೇ ಜಯಶಾಲಿ ಆಗು ಅಂತೇಳಿ ಅವನಿಗೆ ಆಶೀರ್ವಾದ ಮಾಡಿ ಮತ್ತೆ ಹೇಳ್ತಾನೆ ವೀರಭದ್ರ ಜಯ ಇದೆ ಪ್ರೋಕ್ತ ಆಶೀಹಿ ವೀರಭದ್ರ ಜಯೇತೇ ತ್ವ ಪ್ರೋಕ್ತ ಆಶೀಪ್ರಾಹತಂ ಪುನಃ ಅವನಿಗೆ ಪುನಃ ಹೇಳ್ತಾನೆ ಜಯವಾಗ ಜಯವಾಗಲಿ ಅಂತೇಳಿ ಹೇಳಿ ನೀನು ಗೆಲ್ಲು ಜಯ ಜಯಶೀಲನಾಗು ಅಂತೇಳಿ ಹೇಳಿ ವಿ ಮುಂದೆ ಹೇಳ್ತಾನೆ ಮಹೇಶ್ವರುವಾಚ ಶೃಣು ಮಧ್ವಚನಂತಹ ವೀರಭದ್ರ ಸುಚೇತಸ ಕರಣೀಯಂ ಪ್ರಯತ್ನೇನ ತದೃತ ಮೇ ಪ್ರತೋಷಕ ಮಹೇಶ್ವರು ಹೇಳ್ತಾನೆ ಅಲ್ಲಿ ವೀರಭದ್ರನೇ ನನ್ನ ಮಾತ್ರ ಸಾವಧಾನತೆಯಿಂದ ಕೇಳು ಅದನ್ನು ಪ್ರಯತ್ನಪಟ್ಟು ಸಂಪೂರ್ಣವಾಗಿ ಬಹು ಮಾಡು ಜಾಗೃತಿಯಿಂದ ಮಾಡು ಯಾಗಂ ಕರ್ತು ಸಮುದ ಸಮುದ ದಕ್ಷೋ ವಿಧಿಸೋ ಸಲಹ ಮದ್ವಿರೋಧಿ ವಿಶೇಷೇಣ ಮಹಾಗರ್ವೋ ಅಬುಧೋ ಅಧುನಾ ಈಗ ಬ್ರಹ್ಮಪುತ್ರನ ದಕ್ಷಿಣ ಯಾಗವನ್ನು ಮಾಡ್ತಾ ಇದ್ದಾನೆ ಅವನು ಮಹಾಮೂರ್ಖ ನನ್ನನ್ನು ದ್ವೇಷಿಸ್ತಾ ಇದ್ದಾನೆ ಗರ್ವಿಷ್ಠ ತನ್ಮು ತನ್ಮಖಂ ಭಸ್ಮಸಾತ್ಕೃತ್ ಸಾಗ ಪರಿವಾರಕುನರಾಯ ಹಿಮತ್ಸ್ಥನ್ ಸತ್ವರಂ ಗಣಸತ್ತಮ ಆ ದಕ್ಷಿಣಯಾಗವನ್ನು ಅದರ ಸಾಮಗ್ರಿಗಳೊಡನೆ ಧ್ವಂಸ ಮಾಡಿ ನನ್ನ ಬಳಿ ಜಾಗೃತಿಯಾಗಿ ಬರಬೇಕು ಬಹು ಬರಬೇಕು ತತ್ರಸ್ತು ವಿಷ್ಣುರ್ಬ್ರಹ್ಮ ಶಶೀಶೋ ವಮೋವಿ ವ ಅಪ ಚಾಧ್ಯ ತಾಂ ಸರ್ವಾನ್ ಪಾತಯಸ್ವ ಪ್ರಯತ್ನತಃ ಅಲ್ಲಿ ವಿಷ್ಣುವಾಗಲಿ ಬ್ರಹ್ಮನಾಗಲಿ ಇಂದ್ರನಾಗಲಿ ಚಂದ್ರನಾಗಲಿ ಯಮನಾಗಲಿ ಯಾರಿದ್ದರೂ ಕೂಡ ಅವರಲ್ಲೆಲ್ಲ ಅವರನ್ನೆಲ್ಲ ನಿಗ್ರಹಿಸು ಚಂದ್ರ ಇಲ್ಲ ಚಂದ್ರಶಿವನ ತಲೆಯಲ್ಲೇ ಇದ್ದಾನೆ ಆದರೆ ಇವರನ್ನು ಅಲ್ಲಿ ಯಾರ್ಯಾರು ಇರ್ತಾರೋ ಅವರನ್ನೆಲ್ಲ ನಿಗ್ರಹಿಸು ಅಂತೇಳಿ ಹೇಳ್ತಾರೆ ಸುರಾಭವಂತು ಗಂಧರ್ವ ಯಕ್ಷಾವೇಚ ಕೇಚನ ತಾನ ತಾನ ಪ್ಯ ಇವಸ ಸಾ ಭಸ್ಮ ದೇವತೆಗಳು ಗಂಧರ್ವರು ಯಕ್ಷರು ಇವರೆಲ್ಲರನ್ನು ಕೂಡ ಇವತ್ತಿಗೆ ನಿಗ್ರಹಿಸಿ ಭಸ್ಮ ಮಾಡಿಬಿಡು ದಧೀಚಿ ಕೃತುಲ್ಲ ಶಪಥತ್ರ ತಿಂತ ಪ್ರಯತ್ನ ಜ್ವಳನೀಯಸ್ತೆಯ ಧ್ರುವಂ ಶೈವನಾದ ದಧೀಚೂನಿಯ ಶಪಥವನ್ನು ಮೀರಿ ಅಲ್ಲಿ ಯಾರು ಯಾರು ಸೇರಿದ್ದಾರೋ ಅವರೆಲ್ಲರನ್ನೂ ಪ್ರಯತ್ನದಿಂದ ಭಸ್ಮು ಪ್ರಮಥಾಶ್ಚಾಗಮ್ಯಂತ ಯುನಾದ ಭ್ರಮಕರ್ಷಣಮಂತ್ರೇಣ ಜ್ವನೀಯ ಜ್ವಲನೀಯ ಜ್ವಾನ ಸತ್ವರಂ ನಿನ್ನ ಸಹಾಯಕ್ಕಾಗಿ ಪ್ರಮುಖ ಗಣಗಳು ನಿನ್ನೊಂದನ್ನು ಬರ್ತಾರೆ ವಿಷ್ಣು ಮುಂದಾದವರು ಭ್ರಮೆಯಿಂದ ನಿನ್ನ ಮೇಲೇರಿ ಬಂದರೆ ಅವರನ್ನು ಆಕರ್ಷಣ ಮಂತ್ರದಿಂದ ಆಕರ್ಷಿಸಿ ನಾಶಗೊಳಿಸು ಹ್ಞೂ ನಾನಾಕರ್ಷಣಾ ಮಂತ್ರೇಣ ಜ್ವಾಲಯಾನೀಯ ಸತ್ವರಂ ಜ್ವಾಲಯ ಆನೀಯ ಅವರನ್ನು ಆನೀಯ ಆಕರ್ಷಿಸಿ ಜ್ವಾಲಯ ಉರಿಸು ಹೊತ್ತಿಸು ನಾಶಗೊಳಿಸು ಅಂಥೇಳಿ ಯೇ ತತ್ರೋ್ಯ ಶಪ ಮದೀಯ ಗರ್ವಿತ ಸ್ಥಿ ತೇ ಹಿ ಮದ್ರೋಹಿಣೋ ಅತಸ್ತಯ ಪುನಾ ಜ್ವಾಲ ಅಂತ ಹೇಳಿ ಜ್ವಾಲ ಅನಲ ಆಲಯ ಅಂತೇಳಿ ಅಲ್ಲ ಅನಲ ಮಾಲೆಯ ಅಗ್ ಮಾಲೆ ಅಗ್ನಿಜ್ವೆಯಿಂದ ಜ್ವಾಲಯ ಉರಿ ಸೌರನ್ ಅಗ್ನಿಯ ಮಾಲೆಯಿಂದ ಅಂತೇಳಿ ಆ ಯಜ್ಞಶಾಲೆಯಲ್ಲಿ ನನ್ನ ಶಪಥವನ್ನು ಮೀರಿ ಯಾರು ಗರ್ವದಿಂದ ಇದ್ದಾರೋ ಅವರು ನನ್ನ ದ್ರೋಹಿಗಳು ಅವರನ್ನು ಅಗ್ನಿಜ್ವಾಲೆಯಿಂದ ಸುಟ್ಟು ಬಿಡು ಭಸ್ಮ ಮಾಡು ಸಪತ್ನೀಕಾಂ ಸಸಾರಾಂಶ ದಕ್ಷಯಾಗ ಸ್ಥಳಸ್ಥಿತಾಂ ಪ್ರಜ್ವಾಲ ಭಸ್ಮಸಾತ್ಕೃತ್ವಾ ಪುನರಾಹಿ ಸತ್ವರಂ ದಕ್ಷಯಜ್ಞ ಶಾಲೆಯಲ್ಲಿರತಕ್ಕಂಥ ಎಲ್ಲರನ್ನು ಪತ್ನಿ ಪುತ್ರ ಮುಂತಾದ ಪರಿವಾರದೊಡನೆ ಭಸ್ಮ ಮಾಡಿ ಬಹುಬೇಗನೆ ನನ್ನ ಬಳಿಗೆ ಹಿಂತಿರುಗಿ ಬಾ ತತ್ರ ತ್ವಯಿ ಗತಿ ವಿಶ್ವಾದ್ಯ ಅಪಿಸಾದರಂ ಸ್ತೋಷ್ಯಂತಿ ತದ ತದಾತ್ಯಾಶು ಜ್ವಾಲಯ ಜ್ವಾಲೆಯೈವತಾಮ್ ನೀನು ಯಜ್ಞಶಾಲೆಗೆ ಹೋದೊಡನೆ ವಿಶ್ವೇ ದೇವರು ಮೊದಲಾದ ಅವರು ಭಯದಿಂದ ನಿನ್ನನ್ನು ಸ್ತುತಿ ಮಾಡ್ತಾರೆ ಆದರೂ ಅದನ್ನು ಗಮನಿಸದೆ ನೀನು ಅವರೆಲ್ಲರನ್ನೂ ಅಗ್ನಿ ಜ್ವಾಲೆಯಿಂದ ಸುಡಬೇಕು ಯಾಕಂತ ಹೇಳಿದರೆ ಈಗಾಗಲೇ ಆಕಾಶವಾಣಿ ಆಗಿದೆ ಇಲ್ಲಿ ಇರತಕ್ಕಂಥವರೆಲ್ಲ ಹೊರ ಹೋಗಿ ಇಲ್ಲದೇ ನಿಮಗೆ ನಾಶ ಖಂಡಿತ ಅಂತೇಳಿ ಆದರೂ ಕೂಡ ಹೋಗದೆ ಯಾರಿದ್ದಾರೆ ಅಲ್ಲಿ ಅವರು ಖಂಡಿತವಾಗಿಯೂ ಮೂರ್ಖರು ಹಾಗೂ ಅವರು ದುಷ್ಟರು ಹಾಗಾಗಿ ಅವರನ್ನೆಲ್ಲ ಹೊತ್ತಿಸು ದೇವಾನೃತ್ರೋಹಾನ್ ಜ್ವಾಲಮಾಲ ಸಕುಲೈ ಜ್ವಾಲಯ ಜ್ವಲನೈ ಶೀಘ್ರಂ ಮಾಧ್ಯಾಧ್ಯಾಲಕ ನನ್ನ ದ್ರೋಹಿಗಳಾದ ದೇವತೆಗಳನ್ನು ಸಹ ಅಗ್ನಿಜ್ವಾಲೆಗಳಿಂದ ದಹಿಸಿ ಯಜ್ಞರಕ್ಷಕರನ್ನು ಧ್ವಂಸ ಮಾಡು ದೇವಾನ ಕೃತದ್ರೋಹಾನ್ ಜ್ವಾಲಮಾಲ ಸಕುಲೈ ಜ್ವಾಲಯ ಜ್ವಲನೈ ಶೀಘ್ರಂ ಮಾಧ್ಯಾಧ್ಯಾಲಕ ಅಂದರೆ ಯಜ್ಞದ ಪಾಲಕರನ್ನು ಕೂಡ ಭಸ್ವ ಮಾಡು ದಕ್ಷಿಣಾಧೀನ್ ಸಕಲಾಂಸ್ತತ್ವ ಸಪತ್ನಿಕಾಂ ಬಾಂಧವಾನ್ ಪ್ರಜ್ವಾಲ ವೀರ ದಕ್ಷಂತು ಸಲೀಲಂ ಸಲೀಲಂ ಪಿವ ಎಲ್ಲ ವೀರನಾದ ವೀರಭದ್ರನೇ ದಕ್ಷಿಣೆ ಮೂರ್ಖರನ್ನು ಅವರ ಪತ್ನಿ ಪುತ್ರ ಪರಿವಾರರನ್ನೇ ಭಸ್ಮಾಡಿ ಯಜ್ಞ ಸೋಮವನ್ನು ಪಾನ ಮಾಡು ಅಂತೇಳಿ ಅಪ್ಪಣೆ ಮಾಡಿದೆ ಪ್ರಜ್ವಾಲ ವೀರ ದಕ್ಷಂತು ಸಲೀಲಂ ಸಲೀಲಂಪಿವೀಲವಾಗಿ ಲೀಲಾಜವಾಗಿ ಯಜ್ಞಸೋವನ್ನು ಕೊಡಿ ಬ್ರಹ್ಮೋವಾಚ ಇತ್ಯುಕ್ತಾಮ್ರಾಕ್ಷೋ ವೇದ ಮರ್ಯಾದ ಪಾಲಕಃ ವೀರರಾಮ ಮಹಾವೀರಂ ಕಾಲಾರಿ ಸಕಲೇಶ್ವರ ಬ್ರಹ್ಮ ಹೇಳ್ತಾನೆ ಎಲೈ ನಾರದನಾದ ನಾರದನೇ ಎಲೈ ದೇವರ್ಷಿಯಾದ ನಾರದನೇ ಹೀಗೆ ಯಮನನ್ನು ಶಿಕ್ಷಿಸುವವನು ಕಾಲ ಕಾಲನಿಗೆ ಅರಿ ಕಾಲ ಅಂದರೆ ಯಮ ಎಲ್ಲರಿಗೆ ಕಾಲವನ್ನು ಒಂದು ಆಯುಷ್ ಮುಗ್ದಾಗ ಕರ್ಕೊಂಡು ಹೋಗುವ ಅವನಿಗೆ ಶಿಕ್ಷೆಯನ್ನು ಕೊಡತಕ್ಕಂಥವನು ವೇದ ಮಾರ್ಗವನ್ನು ಪಾಲಿಸ್ತಕ್ಕಂಥವನು ಆದಂತಹ ಪರಮೇಶ್ವರನು ರೋಷದಿಂದ ವೀರಭದ್ರನಿಗೆ ಹೀಗೆ ಅಪ್ಪಣೆ ಮಾಡಿ ಸುಮ್ಮನಾದ ವೀರರಾಮ ವೀರಮಿಸಿದ ಇತಿ ಶ್ರೀಶಿವಮಹಾಪುರಾಣೇ ರುದ್ರಸಹಿತಾಂ ಸತೀಖಂಡೇ ದ್ವಾತ್ರಿಂಶೋಧ್ಯಾಯೋ ಇಲ್ಲಿಗೆ ಶಿವಪುರಾಣದ ಎರಡನೇದಾದ ರುದ್ರಸಮಿತಿಯಲ್ಲಿ ಎರಡನೇ ಖಂಡವಾದ ಸತೀಖಂಡದಲ್ಲಿ ವೀರಭದ್ರೋತ್ಪತ್ತಿ ಪ್ರಕರಣವೆನ್ನತಕ್ಕಂತಹ ಮೂವತ್ತ ಎರಡನೇ ಅಧ್ಯಾಯವು ಮುಗಿಯಿತು ಇನ್ನು ಮೂವತ್ತ್ ಮೂರನೇ ಅಧ್ಯಾಯವನ್ನು ನಾಳೆ ದಿವಸ ನೋಡೋಣ ಹರಿರಾಮ ಓಂ ತತ್ಸತ್ ಶಿವಾರ್ಪಿತಮಸ್ತು